ಎಷ್ಟು ಚೆನ್ನಾಗಿದೆ ನೋಡಿ ಧಿಯೋ ಯೋ ಎಂಬ ಮೂರನೆಯ ಪಾದ ಯಾರನ್ನ ಹೇಳಿಕೊಡ್ತದೆ ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ಭಗವಂತನನ್ನು ಕೊಂಡಾಡುತ್ತದೆ ಮುಖ್ಯ ಪ್ರಾಣಾಂತರ್ಯಾಮಿಯಾದ ಸಂಕರ್ಷಣ ರೂಪಿಯಾದ ಪರಮಾತ್ಮ ಆ ಮಂತ್ರ ಹೇಳೋದೇನು ಧಿಯೋ ಯೋನ ಪ್ರಚೋದಯಾತ್ ವಾಯುದೇವರಿಂದಲೇ ನಮಗೆ ತತ್ವಜ್ಞಾನ ಬರುವುದು ಇಲ್ಲದೇ ಇಲ್ಲ ಹೀಗಾಗಿ ಆ ವಾಯುದೇವರನ್ನು ಹೇಳಿಕೊಡುವ ಪಾದಯಾವುದು ಅರ್ಥಾತ್ ವಾಯುವಂತರಿಯಾಮಿಯಾದ ಸಂಕರ್ಷಣರನ್ನ ಕೊಂಡಾಡುವ ಪಾದ ಯಾವುದು ಝಿಯೋಯೋನ ಪ್ರಚೋದಯ ನಮಗೆ ಬುದ್ಧಿ ಬರುವುದು ಯಾರಿಂದ ವಾಯುದೇವರಿಂದ ಝಿಯೋ ಪ್ರಚೋದಯ ಆ ಝಿಯೋ ಯೋನ ಪ್ರಚೋದಯ ಎಂಬ ಮಾತಿಗೂ ವಾಯುವಂತರ್ಯಾಮಿಯಾದ ಭಗವಂತನನ್ನ ಅದು ಕೊಂಡಾಡುವುದಕ್ಕೂ ಒಂದು ಲಿಂಕ್ ಬರುತ್ತೆ ಹೀಗೆ ಆ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನನ್ನ ಉಪಾಸನೆ ಮಾಡಿದ್ದಕ್ಕಾಗಿ ಬ್ರಹ್ಮದೇವರಿಗೆ ಸಮಸ್ತ ಚೇತನರನ್ನೇ ಪರಮಾತ್ಮ ಕೈಯಲ್ಲಿ ಹಾಕಿದ ತೆಗೆದುಕೋ ಇವರಿಗೆಲ್ಲ ದೇಹಗಳನ್ನು ಕೊಟ್ಟು ಸೃಷ್ಟಿ ಮಾಡ ಇವರಿಗೆಲ್ಲ ಅವರ ಕರ್ಮದಲ್ಲಿ ಪ್ರೇರಿಸುವಂತ ಹೇಳಿದರು ಹೀಗೆ ಮೂರು ಪಾದದ ಗಾಯತ್ರಿಯ ಉಪಾಸನೆಯನ್ನ ಮಾಡಿದ್ದಕ್ಕೆ ಅನಿರುದ್ದನಿಂದ ಲೋಕ ಪ್ರದ್ಯುಮ್ನಿಂದ ವೇದ ಸಂಕರ್ಷಣನಿಂದ ಚೇತನರನ್ನ ಸಮಸ್ತ ಚೇತನರನ್ನ ಕೆಲವೇ ಚೇತನರನ್ನಲ್ಲ ಸ್ಪಷ್ಟವಾಗಿ ದಿರೀತಾರೆ ಸರ್ವಚೇತನರನ್ನ ಕೆಲವರನ್ನೇ ಕೈಯಲ್ಲಿ ತೆಗೆದುಕೊಂಡ ಚೇತನರೆಲ್ಲ ರಘುತಮೀಪಾದ ಬಡಿತಾರೆ ಸಮಸ್ತ ಚೇತನರನ್ನು ಬ್ರಹ್ಮದೇವರ ಕೈಯಲ್ಲಿ ಪರಮಾತ್ಮ ಹಾಕಿದ ನೀನಿದ ತೆಗೆದುಕೋ ಯಾಕೆ ನಾನು ಹಾಗೆ ಹೇಳ್ತೇನೆ ಅಂದ್ರೆ ಮುಂದೆ ಒಂದು ನಿಮಗೋಸ್ಕರ ಹೇಳ್ತೇನೆ ಮುಂದೆ ಒಂದು ಮಾತು ಬರುತ್ತದೆ ಏತಾವತ ಅಂತ ಒಂದು ಶಬ್ದ ಬರುತ್ತದೆ ಅದರರ್ಥ ಇದರಷ್ಟು ಅಂತ ಅಲ್ಲಿ ಶಂಕೆ ಮಾಡ್ತಾರೆ ಇದರಷ್ಟು ವಸ್ತುಗಳು ಅಂದ್ರೆ ಇನ್ನಿಲ್ಲೇ ಇಲ್ಲ ಎಲ್ಲಾ ಲೋಕಗಳಲ್ಲಿ ಬಂದಿದೆ ಎಲ್ಲ ವೇದಗಳು ಬಂದಿದೆ ಎಲ್ಲಾ ಚೇತನರು ಬಂದಿದ್ದಾರೆ ಇದರಂಥ ವಸ್ತು ಅಂತ ಇನ್ನೊಂದು ನಿಲ್ವೇ ಇಲ್ಲ ಉರುದೇ ಇಲ್ಲ ಏತಾವತ್ ಅಂತನ್ನುವ ಶಬ್ದಕ್ಕೆ ನಾವು ಅರ್ಥ ಏನ್ ಮಾಡಬೇಕು ಅಂತ ಭಾಷ್ಯದಲ್ಲಿಯೇ ಶಂಕೆ ಮಾಡಿಕೊಂಡು ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರ ಕೊಡುತ್ತಾರೆ ಏತಾವತ್ ಅಂತನ್ನುವ ಶಬ್ದಕ್ಕೆ ಇಲ್ಲಿ ಇದರಷ್ಟು ಇನ್ನೊಂದು ವಸ್ತು ಅಂತ ಅರ್ಥ ಅಲ್ಲ ಇದೇ ಇದು ಕೊಟ್ಟದ್ದೇ ಏತಾವತ ಅನ್ನುವ ಶಬ್ದದಿಂದ ವಾಚ್ಯ ಯಾಕೆ ಅಂದ್ರೆ ಏತಾದೃಶ ಅಭಾವ ಎಲ್ಲಾನು ಇಲ್ಲಿ ಬಂದು ಇಲ್ಲಿ ಒಂದು ಸೇತನರ ಗುಂಪು ಮಾತ್ರ ಬಂದಿದ್ರೆ ಇದರಂತಹ ವಸ್ತು ಇನ್ನೊಂದಿಲ್ಲ ಅಂತ ಯಾಕೆ ಬೇಕು ಇನ್ನೊಂದು ವಸ್ತು ಬೇಕಾದಷ್ಟು ಇತ್ತಲ್ಲ ಅದನ್ನ ಗ್ರಂಥವನ್ನು ನೋಡಿದಾಗ ಇನ್ನೂ ಸ್ಪಷ್ಟವಾಗುತ್ತೆ ಇರಲಿ ಹೇಳಬೇಕಾದ ತಾತ್ಪರ್ಯ ಎಲ್ಲ ಚೇತನರನ್ನ ಎಲ್ಲ ವೇದಗಳನ್ನ ಎಲ್ಲ ಲೋಕಗಳನ್ನ ಕೊಟ್ಟ ಅಂತ ಈ ರೀತಿಯಾಗಿ ಇದಾದ ಮೇಲೆ ನಾಲ್ಕನೆಯದೊಂದು ಪಾದ ಇಲ್ಲಿ ಅಕ್ಷರಗಳ ಸಾಮ್ಯ ತಿಳ್ಕೋಬೇಕಲ್ಲ ಪ್ರಾಣ ಅಪಾನ ವ್ಯಾನ ಪ್ರಾಣ ಎರಡು ಅಪಾನ ಮೂರು ಆಯಿತು ವ್ಯಾನ ಒಳಗೆ ಜಿ ಆನ ಮೂರಾಯಿತು ಎಂಟಾಯಿತು ಪ್ರಾಣ ಅಪಾನ ವಿನ್ ಎಂಟು ಎಂಟು ಸಿ ಯೋಯೋ ನಚೋದಯ ಎಂಟು ಅಕ್ಷರ ಎಂಟು ಅಕ್ಷರದ ಈ ಪಾದದ ಉಪಾಸನೆಯಿಂದ ಎಂಟು ಅಕ್ಷರದ ಪ್ರಾಣಾಪಾನ ಉಲ್ಯಾನರ ಅಂತರಿಯಾಗಿರತಕ್ಕಂತಹ ಭಗವಂತನ ಉಪಾಸನೆಯಿಂದ ಸಮಗ್ರರಾದ ಪ್ರಾಣಿಗಳನ್ನ ಆ ಪ್ರಾಣವುಳ್ಳ ವ್ಯಕ್ತಿಗಳನ್ನು ಬರೀ ಪ್ರಾಣಪಾನ ವ್ಯಾನಗಳನ್ನು ಕೊಡಲಿಲ್ಲ ಪ್ರಾಣವುಳ್ಳ ವಸ್ತುಗಳನ್ನು ಪ್ರಾಣಿಗಳನ್ನ ಪರಮಾತ್ಮ ಕೊಟ್ಟ ನಾಲ್ಕನೆಯದು ಯಾವುದು ಅಂದ್ರೆ ಓಂ ಅದು ಒಂದೇ ಅಕ್ಷರ ಇದೆ ಅಲ್ಲ ಎಂಟಿದೆ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಎಂಬ ಎಂಟು ಅಕ್ಷರಗಳಿಂದ ಕೂಡಿದ ಒಂದೇ ಒಂದು ಓಂ ಅದೊಂದು ಪ್ರತ್ಯೇಕ ಪಾದ ಎಂಟೆಂಟು ಅಕ್ಷರಗಳ ಮೂರು ಪಾದ ಇದ್ದಾಗೆ ಅದೊಂದು ಪ್ರತ್ಯೇಕವಾದ ಎಂಟು ಅಕ್ಷರದ ಓಂ ಅನ್ನೋದೇ ಒಂದು ಪಾದ ಅದರಿಂದ ಪ್ರತಿಪಾದ್ಯವಾದದ್ದು ಯಾವುದು ಅಂತಂದ್ರೆ ಮಹಾಲಕ್ಷ್ಮಿ ಅಲ್ಲಿ ಲಕ್ಷ್ಮೀದೇವಿಯಲ್ಲಿ ಅಂತರ್ಯಾಮಿಯಾದ ವಾಸುದೇವ ರೂಪಿಯಾದ ಪರಮಾತ್ಮ ಅವನ ಉಪಾಸನೆಯನ್ನು ಮಾಡಿದ್ದಕ್ಕೆ ಬ್ರಹ್ಮದೇವರಿಗೆ ಮುಕ್ತವಾಗಿ ಆನಂದವನ್ನು ಅನುಭವಿಸಿದರು ಅವನೇನು ಕೊಡ್ಲಿಲ್ಲ ಅವನು ಈ ಮೂರು ಜನರಿಂದ ಪ್ರತಿಗ್ರಹ ಮಾಡಿದರು ವಾಸುದೇವ ರೂಪಿಯಾದ ಪರಮಾತ್ಮ ಏನು ಕೊಡ್ಲೂ ಇಲ್ಲ ಆ ವಾಸುದೇವ ರೂಪಿಯಾದ ಪರಮಾತ್ಮನನ್ನ ವ್ಯಾಪಿಸಿಕೊಂಡು ಇರುವ ಯೋಗ್ಯತೆಯು ಬ್ರಹ್ಮದೇವರಿಗೆ ಬರಲಿಲ್ಲ ಗಮನಿಸಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣರಿಂದ ಪ್ರತಿಗ್ರಹ ಮಾಡಿದರು ಮುಕ್ತರಾದ ಮೇಲೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪಿಯಾದ ಭಗವಂತನ ಹೊಟ್ಟೆಯಲ್ಲಿ ತುಂಬಿಕೊಂಡರು ಬ್ರಹ್ಮದೇವರು ಅವನ ದೇಹದಲ್ಲಿ ಆದರೆ ವಾಸುದೇವ ರೂಪಿಯಾದ ಪರಮಾತ್ಮನ ಉಪಾಸನೆಯನ್ನು ಮಾಡಿದರು ಅನುಗ್ರಹ ಪಡೆದರು ಪ್ರತಿಗ್ರಹ ಮಾಡಲಿಲ್ಲ ಅವನಿಂದ ಏನು ತೆಗೆದುಕೊಳ್ಳಲಿಲ್ಲ ಮುಕ್ಕರಾದ ಮೇಲೆ ಅವನಲ್ಲಿ ತುಂಬಿಕೊಳ್ಳಲೂ ಇಲ್ಲ ಇದೇಕೆ ಹಾಗಾದರೆ ವಾಸುದೇವನಿಗಿಂತಲೂ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣರ ಸಣ್ಣವರೇ ಎಲ್ಲರೂ ಒಂದೇ ಅಲ್ಲ ಒಂದೇ ಆದರೂ ಬಂದು ಹೇಳಿದ ಹಾಗೆ ವಿಶೇಷದಿಂದಾಗಿ ವಾಸುದೇವ ರೂಪಿಯಾದ ಪರಮಾತ್ಮ ಅಪರಿಚಿನ್ನನಾಗಿದ್ದಾನೆ ಅಪರಿಚ್ಛಿನ್ನ ಅನ್ನುವ ಶಬ್ದಕ್ಕೆ ಇನ್ಫಿನಿಟ್ ಅಂತ ಅರ್ಥ ಇನ್ಫಿನಿಟ್ ಆಗಿ ವ್ಯಾಪ್ತನಾಗಿದ್ದಾನೆ ವಾಸುದೇವ ಅಷ್ಟು ವ್ಯಾಪ್ತಿ ಬ್ರಹ್ಮದೇವರಿಗಿಲ್ಲ ಏನಿದ್ದರೂ ಆ ಬ್ರಹ್ಮದೇವರ ವ್ಯಾಪ್ತಿ ಭರತತ್ವದವರಿಗೆ ಇನ್ಫಿನಿಟ್ ಆಗಿ ವ್ಯಾಪ್ತನಾಗಿರತಕ್ಕಂತಹ ವಾಸುದೇವ ರೂಪಿಯಾದ ಪರಮಾತ್ಮನೊಳಗೆ ತುಂಬಿಕೊಂಡ್ರೆ ಇವರು ಇನ್ಫಿನಿಟ್ ಆಗಬೇಕಾಗತ್ತೆ ಅದನ್ನು ದೇವರು ಮಾಡಿಕೊಡಲಿಲ್ಲ ದೂರದಿಂದ ಅನುಗ್ರಹ ಮಾಡಿಬಿಟ್ಟ ವಾಸುದೇವ ಬ್ರಹ್ಮದೇವರಿಗೆ ತನ್ನೊಳಗೆ ವ್ಯಾಪ್ತರಾಗುವ ಯೋಗ್ಯತೆ ಅವರಿಗೆ ಕೊಡಲಿಲ್ಲ ಇದನ್ನು ನಾವು ಗಮನಿಸಬೇಕು ಅನಿರುದ್ಧ ರೂಪಿಯಾದ ಪರಮಾತ್ಮ ಅವನು ಲೋಕಗಳಲ್ಲಿ ವ್ಯಾಪ್ತ ಇವರು ಲೋಕಗಳಲ್ಲಿ ವ್ಯಾಪ್ತರಾಗುವ ಯೋಗ್ಯತೆ ಬ್ರಹ್ಮದೇವರಿಗೆ ಇದ್ದೇ ಇತ್ತು ಹೀಗಾಗಿ ಲೋಕಗಳನ್ನು ತುಂಬಿಕೊಂಡು ಅನಿರುದ್ದನಲ್ಲಿ ತುಂಬಿಕೊಂಡು ಬಿಟ್ಟರು ಬರೀ ವೇದಗಳಲ್ಲಿ ವ್ಯಾಪ್ತ ಸಂಕರ್ಷಣ ಬ್ರಹ್ಮದೇವರು ಅಲ್ಲಿ ಆಮೇಲೆ ಚೇತನರಲ್ಲಿ ಎಲ್ಲ ಚೇತನರಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಆ ಚೇತನರಲ್ಲಿರುವ ಪರಮಾತ್ಮನಲ್ಲಿ ಸೇರಿಕೊಂಡ್ರು ಬ್ರಹ್ಮದೇವರು ಇನ್ನು ಚೇತನರಲ್ಲಿ ಸೇರಿಕೊಳ್ಳುತ್ತಾರೆ ಅನ್ನೋದರೊಳಗೆ ಏನು ಸಂದೇಹ ಚೇತನರಲ್ಲಿ ವಾಯುದೇವರು ಇದ್ದಾರೋ ಇಲ್ಲವೋ ಅಂತ ಸಂದೇಹ ಚೇತನರಲ್ಲಿ ಸೇರಿಕೊಂಡ ಆ ಸಂಕರ್ಷಣರೂಪಿಯಾದ ಭಗವಂತನಲ್ಲಿಯೇ ತುಂಬಿಕೊಂಡ್ರು ಬ್ರಹ್ಮದೇವರು ಯಾಕೆ ಚೇತನರು ಅಣು ಅಣುವಾದ ಚೇತನರಲ್ಲಿ ಬ್ರಹ್ಮದೇವರು ತುಂಬಿಕೊಂಡ್ರು ಎಷ್ಟು ಚೇತನರು ತಮ್ಮ ಜೊತೆಗೆ ಮುಕ್ತರಾಗಬೇಕಾಗಿದೆ ಅವರಲ್ಲಿ ತುಂಬಿಕೊಂಡು ಸರಿ ಹೋಯಿತು ಆದರೆ ವಾಸುದೇವ ರೂಪಿಯಾದ ಪರಮಾತ್ಮ ಮಾತ್ರ ಅವನು ಲಿಮಿಟೇಷನ್ಸ್ ಇಲ್ಲದೇ ಇದ್ದುದರಿಂದ ಬಿಯಾಂಡ್ ಲಿಮಿಟೇಷನ್ಸ್ ಎಲ್ಲಾ ಲಿಮಿಟೇಷನ್ಸ್ ಮೀರಿ ಇನ್ಫಿನಿಟ್ ಆಗಿ ವ್ಯಾಪ್ತನಾದದ್ದರಿಂದ ಅವನಲ್ಲಿ ತುಂಬಿಕೊಳ್ಳುವ ಯೋಗ್ಯತೆಯನ್ನ ಆ ಓಂಕಾರ ಪ್ರತಿಪಾದ್ಯನಾದ ವಾಸುದೇವ ಬ್ರಹ್ಮದೇವರಿಗೆ ಕೊಡಲಿಲ್ಲ ಇಲ್ಲಿ ಒಂದು ಮಹತ್ವದ ವಿಷಯವನ್ನು ನಮಗೆ ರಘುತ್ತಮ ತೀರ್ಥ ಶಂಕರಂದು ಅವರು ಅದು ಸರಿ ವೇಲಗಳು ಅಂದ್ರೇನು ವರ್ಣಗಳು ವರ್ಣಗಳೇನು ಇಡೀ ಜಗತ್ತಿನಲ್ಲಿ ವ್ಯಾಪ್ತವಾಗಿದೆ ವರ್ಣಗಳು ಕೂಡ ಶಾಂತವಲ್ಲ ಅವುಗಳ ಅನಂತರೇ ಹಿಂಸೆನಿಟ್ಟಾಗಿದೆ ವರ್ಣಗಳು ಶ್ರೀಮಧಾಚಾರ್ಯರ ಸಿದ್ಧಾಂತ ಇದು ಯಾವ ವರ್ಣಗಳಿಗೂ ಅಂತ ಇಲ್ಲ ಪ್ರತಿಯೊಂದು ವರಣಗಳು ಅನಂತ ಇನ್ಫಿನಿಟ್ ಆಗಿದೆ ವೇದಗಳು ಅಂದ್ರೆ ಏನು ವರಣಗಳು. ಹಾಗಾದರೆ ವೇದಗಳಲ್ಲಿ ತುಂಬಿಕೊಂಡ ಪ್ರದ್ಯುಮನ ಅವನು ಇನ್ಫಿನಿಟ್ ಆದ ವರ್ಣಗಳು ಇನ್ಫಿನಿಟ್ ಇನ್ಫಿನಿಟ್ ಆದ ವೇದಗಳಲ್ಲಿ ಸಂಕರ್ಷಣೆ ಪ್ರದ್ಯುಮ್ನ ಇದ್ರೆ ಅವನು ಕೂಡ ಅನಂತವಾದ ಅಪರಿಚ್ಛಿನ್ನನಾದ ಅವನಲ್ಲಿ ಬ್ರಹ್ಮದೇವರು ತುಂಬಿಕೊಳ್ಳೋದು ಹೇಗೆ ಹಾಗಾದರೆ ವಾಸುದೇವನಲ್ಲಿ ಸೇರಲಾಗೋದಿಲ್ಲ ಅಂದರೆ ಪ್ರದ್ಯುಮ್ನಲ್ಲಿಯೂ ಸೇರಬಾರದಲ್ಲ ಅದಕ್ಕೆ ಒಂದು ಮಾತು ಹೇಳುತ್ತಾರೆ ವರ್ಣಾಂ ಅಪರಿಚ್ಛಿನ್ನೇತಿ ಪರಿಚ್ಛಿನ್ನ ಪುರುಷೋಚ್ಚಾರಿತ ಧ್ವನಿಜನ್ಯ ಅಭಿವ್ಯಕ್ತಿ ವಿಶಿಷ್ಟಾ ಕ್ರಮವಿಶೇಷ ವಿಶಿಷ್ಟಾ ವೇದತ್ವಾ ಪರಿಚ್ಛಿನ್ನ ತಪ್ತುಪತ್ತೀ ಇಂತ ಭಾವಬೋಧದಲ್ಲಿ ರಘುತ್ಮತೀರ್ಥರು ಹೇಳುತ್ತಾರೆ ನಿಜ ವರ್ಣಗಳೇನೋ ಅಪರಿಚಿನ್ನ ಆದರೆ ಆ ಪರಿಚ್ಛಿನ್ನವಾದ ವರ್ಣಗಳು ವೇದಾಂತ ಅನಿಸುವುದಿಲ್ಲ ಆ ವರ್ಣಗಳ ಅಭಿವ್ಯಕ್ತಿಗಾಗಿ ಒಬ್ಬ ಪುರುಷ ಧ್ವನಿ ಮಾಡಬೇಕು ಅವನ ಧ್ವನಿಯಿಂದ ವರ್ಣಗಳಲ್ಲಿ ಒಂದು ಕ್ರಮ ಅಭಿವ್ಯಕ್ತವಾಗುತ್ತೆ ಆ ಕ್ರಮದಿಂದ ವಿಶಿಷ್ಟವಾದ ವರ್ಣಗಳು ವೇಗ ಪುರುಷ ಪರಿಚ್ಛಿನ್ನ ಈ ಪುರುಷನಿಗೆ ಅಂತ ಇದೆ ಅಂದ ಮೇಲೆ ಇವನ ಧ್ವನಿಗೂ ಒಂದು ಲಿಮಿಟೇಷನ್ಸ್ ಇದೆ ಇವನ ಧ್ವನಿಗೆ ಲಿಮಿಟೇಷನ್ಸ್ ಇದೆ ಅಂದ್ರೆ ಇವನ ಧ್ವನಿಯಿಂದ ಅಭಿವ್ಯಕ್ತವಾಗುವ ಕ್ರಮಗಳಿಂದ ಕೂಡಿದ ವೇದಗಳಿಗೂ ಲಿಮಿಟೇಷನ್ಸ್ ಬಂತು ಅಲ್ಲಿ ಮಾತ್ರ ಇರುವಂತಹ ಪ್ರದ್ಯುಮ್ನಲ್ಲಿ ಬ್ರಹ್ಮದೇವರು ವ್ಯಾಪ್ತರಾಗಬಹುದು ಏನ್ ತೊಂದರೆ ಇಲ್ಲ ವರ್ಣಗಳು ಅನಂತ ಅಂತ ತಿಳಿದುಕೊಳ್ಳಬೇಡಿ ಅವು ಅನಂತ ಆಗಿರಲಿ ಆದರೆ ವೇದಗಳು ಅಂದರೆ ಯಾವುದು ನಮ್ಮ ಧ್ವನಿಯಿಂದ ಹೊರಹೊಮ್ಮುವ ಕ್ರಮಗಳಿಂದ ಕೂಡಿದ್ದು ವೇದ ಅದಕ್ಕೆ ಲಿಮಿಟೇಷನ್ಸ್ ಇದೆ ನಾವು ಲಿಮಿಟೆಡ್ ಆಗದರಿಂದ ಅಂತಹ ವೇದಗಳಲ್ಲಿರುವ ಸಂಕರ ಪ್ರದ್ಯುಮ್ನೂ ಅನಂತನಾಗಿ ಇಲ್ಲ ಅವನಲ್ಲಿ ಬ್ರಹ್ಮದೇವರು ವ್ಯಾಪ್ತರಾಗಬಹುದು ಆದರೆ ವಸುದೇವನಲ್ಲಿ ಮಾತ್ರ ಬ್ರಹ್ಮದೇವರಿಗೆ ವ್ಯಾಪ್ತಿಯಿಲ್ಲ ಎಂಬ ಮಾತನ್ನ ತಿಳಿಸ್ತಾರೆ ಗಾಯತ್ರಿಯಲ್ಲಿ ಎಷ್ಟು ಸೂಕ್ಷ್ಮವಾದ ವಿಷಯಗಳಿವೆ ನೋಡಿ ಇಷ್ಟೇ ತಿಳಿಯಬೇಡಿ ಅದೂ ಅನಂತವಾಗಿಯೇ ಇದೆ ಅದನ್ನು ಹೇಳಲಿಕ್ಕಾಗುವುದಿಲ್ಲ ಗೊತ್ತಿದ್ದಷ್ಟು ನಮಗೆ ತಿಳಿದಷ್ಟು ನೆನಪಿದ್ದಷ್ಟು ಹೇಳಬೇಕಾಗಬಹುದಾದಷ್ಟು ಹೇಳುತ್ತೆ ಅಷ್ಟೆ ಅನಂತವಾಗಿದೆ ಅದರ ಮಹಿಮೆ ಅಷ್ಟು ಮಹಿಮೆಯನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೇಳದೇ ಇದ್ದದ್ದು ಬೇಕಾದಷ್ಟು ಶ್ರೀಮತಿ ಆಚಾರ್ಯರಿಗೆ ಗೊತ್ತಿದ್ದದ್ದು ಉಂಟು ಉಂಟು ಹೇಳುತ್ತಾರೆ ಆದ್ದರಿಂದ ಈ ರೀತಿಯಾಗಿ ಮೂರು ಪಾದಗಳ ಗಾಯತ್ರಿ ಪ್ರತಿಪಾದ್ಯನಾದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣರನ್ನ ಉಪಾಸನೆ ಮಾಡಿ ಲೋಕವೇದ ಹಾಗೂ ಚೇತನರನ್ನ ಪಡೆದುಕೊಂಡು ಅವರಿಂದ ಸೃಷ್ಟಿಯನ್ನ ಮಾಡಿ ಇಷ್ಟೆಲ್ಲಾ ಪ್ರತಿಗ್ರಹ ಮಾಡಿದರು ನೋಡಿ ಏನು ಒಂದು ಅಲ್ಲ ಒಂದು ಇಡೀ ಲೋಕ ಇವರನ್ನೇ ಪರಮಾತ್ಮನ ಕೈಯಿಂದ ತೆಗೆದುಕೊಂಡ್ರು ಎಲ್ಲಾ ವೇದಗಳನ್ನು ತೆಗೆದುಕೊಂಡ್ರು ಎಲ್ಲಾ ಚೇತನನ್ನು ತೆಗೆದುಕೊಂಡ್ರು ಏನು ಸ್ವಾರ್ಥಕ್ಕಲ್ಲ ಜಗತ್ತಿನ ಸೃಷ್ಟಿ ಮಾಡಿ ಅವರವರು ಅವರ ಸಾಧನೆ ಮಾಡೋದಕ್ಕೆ ತಗೊಂಡದ್ದು ಏನು ಕೆಟ್ಟ ಪದಾರ್ಥ ಅಲ್ಲ ವೇದಗಳು ಲೋಕಗಳು ಚೇತನರುಗಳು ಆದರೂ ಅವರು ಪ್ರತಿಗ್ರಹ ಮಾಡಿದ್ದಕ್ಕೆ ಅವರಿಗೆ ಪಾಪ ಬರಬೇಕಾಗಿತ್ತು ಆದರೆ ಬರಲಿಲ್ಲ ಯಾಕೆ ಅಂದ್ರ ಅವರು ಈ ಒಂದೊಂದು ಪಾದದ ಗಾಯತ್ರಿಯ ಉಪಾಸನೆ ಮಾಡಿದ್ರಲ್ಲ